ಹೆಚ್ ವಿ ನಂಜುಂಡಯ್ಯನವರು ಜನನ ಹದಿಮೂರು ಅಕ್ಟೋಬರ್ ಸಾವಿರದ ಎಂಟುನೂರ ಅರವತ್ತು ಮರಣ ಏಳನೇ ಮೇ ಸಾವಿರದ ಒಂಬೈನೂರ ಇಪ್ಪತ್ತು ಶ್ರೀಮಾನ್ ಹೆಚ್ ಹೆಸರನ್ನು ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಕೇಳಿದ್ದೆ ಅವರು ಭಿಕ್ಷಾನವನ್ನು ಬೀದಿಯ ಲಾಂದ್ರಾದಲ್ಲಿ ಓದಿ ಎಂ ಎಂ ಎಲ್ ಪಾಸ್ ನನಗೆ ನಮ್ಮೂರಿನಲ್ಲಿ ಕತೆ ಹೇಳಿದ್ದರು ಅದು ಬರಿಯ ಕತೆ ಎಂದು ಆಮೇಲೆ ನನಗೆ ಗೊತ್ತಾಯಿತು ಶ್ರೀ ನಂಜುಂಡಯ್ಯನವರು ಐಶ್ವರ್ಯವಂತರಾಗಿ ಹುಟ್ಟಲಿಲ್ಲವೆಂಬುದು ನಿಜ ಆದರೆ ಮಿಕ್ಕ ಕಥಾವಿವರಗಳು ನನ್ನಂಥವರ ಬೋಧನೆಗಾಗಿ ಯಾರೋ ಪುಣ್ಯಾತ್ಮರು ಮಾಡಿದ್ದ ಸ್ವಕಪೋಲ ಕಲ್ಪನೆ ಸಾವಿರದ ಒಂಬೈನೂರ ಏಳು ವೇಳೆಗೆ ನಂಜುಂಡಯ್ಯನವರು ವಿದ್ವನ್ ಮಂಡಳಿಗಳಲ್ಲಿಯೂ ಅಧಿಕಾರಿ ವರ್ಗದಲ್ಲಿಯೂ ಎಲ್ಲ ಸಭ್ಯ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 ಅದು ಕೊಂಚ ಕಾಲ ಸಾವಿರದ ಒಂಬೈನೂರ ಎಂಟುನೂರ ಎಂಬತ್ತ್ ಮೂರರಲ್ಲಿ ಅವರು ಬಿ ಪಾಸ್ ಮಾಡಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮೈಸೂರು ಸರ್ಕಾರದಲ್ಲಿ ಉದ್ಯೋಗ ಸಂಪಾದನೆ ಮಾಡಿದರು ಇಲ್ಲಿ ಅವರ ಮೊದಲ ಹುದ್ದೆ ನಂಜನಗೂಡಿನ ಮುನ್ಸೀಫರಾಗಿ ಅದೇ ವರ್ಷ ಎಂ ಪರೀಕ್ಷೆಯಲ್ಲಿ ತೆರ್ಗಡೆಯಾದರು ಮಾರನೆಯ ವರ್ಷ ಸಾವಿರದ ಎಂಟುನೂರ ಎಂಬತ್ತಾರು ಬಂದರು ಹಾಸನ ಮೈಸೂರು ಶಿವಮೊಗ್ಗಗಳಲ್ಲಿ ಕೆಲವು ಕಾಲ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ ಮೇಲೆ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಜ್ಯುಡಿಶಿಯಲ್ ಇಲಾಖೆಗೆ ಹಿಂದಿರುಗಿ ಬಂದು ಸಬ್ ಜಡ್ಜಿಯಾದರು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಎಂಎಲ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಸಾವಿರದ ಎಂಟುನೂರ ತೊಂಬತ್ತ ಐದರಲ್ಲಿ ಮದ್ರಾಸು ಅವರನ್ನು ಫೆಲೋ ಆಗಿ ಅಂಗೀಕರಿಸಿ ಗೌರವಿಸಿತು ಅದೇ ಸುಮಾರಿನಲ್ಲಿ ಮೈಸೂರು ಸರ್ಕಾರವು ಅವರನ್ನು ಅಂಡರ್ ಸೆಕ್ರೆಟರಿಯಾಗಿ ನಿಯಮಿಸಿಕೊಂಡಿತು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅವರು ಶಿವಮೊಗ್ಗಿಯ ಡೆಪ್ಯೂಟಿ ಕಮಿಷನರ್ ಆದರು ಸಾವಿರದ ಒಂಬೈನೂರ ದಿವಾನ್ ಸರ್ ಪಿಎನ್ ಕೃಷ್ಣಮೂರ್ತಿಗಳವರ ಕಾಲದಲ್ಲಿ ಸರ್ಕಾರದ ಮುಖ್ಯ ಸೆಕೆರೆ ಸೆಕ್ರೆಟರಿಯಾದರು ಆ ಕ್ರಮವಾಗಿ ಚೀಫ್ ಕೋರ್ಟ್ ಜಡ್ಜಿ ಕೌನ್ಸಿಲರ್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 ಗಿಳಿಯ ಪಾಠ ಗೂಡಿನಲ್ಲಿ ಓಟ ಇವು ಇಂದಿನ ತಯಾರಿ ಅವರು ಸಬ್ ಆಗಿದ್ದಾಗ ಅವರ ದೊಡ್ಡ ಯೋಗ್ಯತೆ ಜನದ ಗಮನಕ್ಕೆ ಬಂದಿರಬೇಕು ಅವರು ಕೌನ್ಸಿಲರ್ ಆಗಿದ್ದಾಗ ಅರಳೆಪೇಟೆಯಲ್ಲಿಯ ಒಂದು ಮನೆಯನ್ನು ಇದು ಸಬ್ ನಂಜುಂಡಯ್ಯನವರ ಮನೆ ಎಂದು ಜನ ತೋರಿಸುತ್ತಿದ್ದು ನನಗೆ ಜ್ಞಾಪಕವಿದೆ ನಂಜುಂಡಯ್ಯನವರ ಸಾಹಿತ್ಯ ವ್ಯಾಸಂಗ ವಿಸ್ತಾರವಾದದ್ದು ಕಾವ್ಯ ನಾಟಕಗಳನ್ನು ಕತೆ ಕ ಕತೆ ಓದು ಬರುವ ಆನಂದವೇ ಜೀವನದಲ್ಲಿ ಅವರಿಗಿದ್ದ ಪರಮಾನಂದ ಅವರಂತೆ ಪುಸ್ತಕ ಕೊಳ್ಳುತ್ತಿದ್ದವರು ಅವರ ಸಮಕಾಲೀನರಲ್ಲಿ ಬೆಂಗಳೂರಿನಲ್ಲಿ ಬಹುಶಃ ಇನ್ನೊಬ್ಬರಿರಲಿಲ್ಲವೆಂದು ತೋರುತ್ತದೆ ಕಾಲ್ಪನಿಕ ಸಾಹಿತ್ಯದ ಜೊತೆಗೆ ನಂಜುಂಡಯ್ಯನವರು ಕೆಲವು ಕ್ಲಿಷ್ಟಗಳಾದ ಶಾಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದರು ನ್ಯಾಯಶಾಸ್ತ್ರ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಈ ಮೂರು ಅವರಿಗೆ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 ಪುತ್ರವಿಯೋಗ ದುಃಖ ಹುಟ್ಟಿದ್ದು ಈ ಕೃತಿ ಅದನ್ನು ಆ ಪುತ್ರ ಸ್ಮೃತಿಗಾಗಿ ಅಂಕಿತ ಮಾಡಿದ್ದಾರೆ ಅದರಲ್ಲಿಯ ಅವರ ಇಂಗ್ಲಿಷ್ ಸೈರಿ ಲಲಿತವಾಗಿ ಭಾವಧ್ವನಿ ಪರಿಪೂರ್ಣವಾಗಿ ಮನೋಜ್ನವಾಗಿದೆ ಇಂಗ್ಲಿಷ್ ಬರವಣಿಗೆ ನಂಜುಂಡಯ್ಯನವರಿಗೆ ಸ್ವಭಾಷೆಯಷ್ಟು ಸುಲಭವಾಗಿತ್ತು ಸರಳವು ಗಂಭೀರವೂ ಯಥೋಚಿತವೂ ಆದ ಶೈಲಿಯಲ್ಲಿ ಅವರು ಹತ್ತಾರು ಪುಟಗಳನ್ನು ಧಾರಾಕಾರವಾಗಿ ತಪ್ಪಿಲ್ಲದೆ ಚಿತ್ತಿಲ್ಲದೆ ಬರೆಯುತ್ತಿದ್ದರು ನಂಜುಂಡಯ್ಯನವರ ಬಹಿರಂಗ ಭಾಷಣಗಳಲ್ಲಿ ಆ ಧೋರಣೆ ಇರಲಿಲ್ಲ ಅವರು ವೇದಿಕೆಯ ಮೇಲೆ ನಿಂತಾಗ ವಿಷಯವನ್ನು ಆಲೋಚನೆ ಮಾಡುತ್ತಾ ತುಟಿಯಿಂದ ಹೊರ ಮಾತನ್ನು ಮರುಕ್ಷಣವೇ ತಿದ್ದುತ್ತಾ ಹೇಳುವ ವಿಷಯವನ್ನು ಆದಷ್ಟು ಕರಾರುವಕ್ಕಾಗಿ ಹೇಳಬೇಕೆಂಬ ಚಿಂತೆಯಲ್ಲಿದ್ದಾಗ ಅವರ ಮಾತು ಸಾವಕಾಶಕ್ಕೆ ಬಿದ್ದು ರಭಸ ಕಾಣದೇ ಹೋಗುತ್ತಿತ್ತು ಅವರ ಸ್ವಭಾವ ರಭಸದ್ದಲ್ಲವೆಂದೇ ರಭಸಕ್ಕೆ ಪ್ರತಿಯಾದದ್ದೆಂದೇ ಹೇಳಬೇಕು ಇಂಗ್ಲಿಷ್ನಲ್ಲಿ ಅವರು ಸಾರ್ವಜನಿಕವಾದ ಗ್ರಂಥ ಯಾವುದನ್ನೂ ಬರೆದಿಲ್ಲ ಅನೇಕ ಸರಕಾರದ ವರದಿಗಳು ಆಜ್ಞಾಪತ್ರಗಳು ಮಾತ್ರವಲ್ಲದೆ ಹತ್ತಾರು ಕಾನೂನು ಪ್ರಬಂಧಗಳು ಅವರ ಇಂಗ್ಲಿಷ್ ಕೈವಾಡವನ್ನು ತೋರಿಸುತ್ತವೆ ಹಾಗೆಯೇ ಅನೇಕ ಜಡ್ಜ್ಮೆಂಟುಗಳು ಅವರ ಇಂಗ್ಲಿಷ್ ಶೈಲಿಯನ್ನು ತೋರಿಸುತ್ತದೆ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 ಪರಿಷ್ಕರಣೆಗಳು ಏನೆಂಬುದನ್ನು ಕುರಿತು ಹೆಚ್ ವಿ ನಂಜುಂಡಯ್ಯನವರು ಒಂದು ಆವೇದನಾ ಪತ್ರಿಕೆಯನ್ನು ತಯಾರು ಮಾಡಿ ಒಪ್ಪಿಸಿದರು ಈ ಎಲ್ಲ ಬರವಣಿಗೆಗಳಿಂದಲೂ ಅವರಿಗಿದ್ದ ಭಾಷಾ ಸೌಲಭ್ಯವು ವಾಗ್ವೇಷದತೆಯು ಹೊರಪಡುತ್ತದೆ ನಂಜುಂಡಯ್ಯನವರು ಕನ್ನಡದಲ್ಲಿ ಲೇಖಬೋಧಿನಿ ವ್ಯವಹಾರ ದೀಪಿಕೆ ಅರ್ಥಶಾಸ್ತ್ರ ಮೊದಲಾದ ಗ್ರಂಥಗಳನ್ನು ಬರೆದವರು ಇದರಲ್ಲಿ ಮೊದಲನೆಯದು ಇಂಗ್ಲಿಷ್ನಲ್ಲಿರುವಂತ ಲೆಟರ್ ರೈಟರ್ ಎಂಬುದಕ್ಕೆ ಸಮಾನವಾದದ್ದು ಅದು ಸಭ್ಯ ಮನುಷ್ಯನಾದವನೊಬ್ಬನು ಬಂಧು ಮಿತ್ರರಿಗೂ ಗುರು ಹಿರಿಯರಿಗೂ ನಾನಾ ಸಂದರ್ಭಗಳಲ್ಲಿ ಬರೆಯಬೇಕೆನಿಸುವ ಕಾಗದ ಪತ್ರಗಳು ಹೇಗಿರಬೇಕೆಂಬುದನ್ನು ನಮ್ಮ ಸಾಂಪ್ರದಾಯಿಕವಾದ ಒಕ್ಕಣೆ ಮರ್ಯಾದೆಗಳೊಡನೆ ಮಾದರಿಯ ಕಾಗದಗಳ ಮೂಲಕ ತೋರಿಸಿಕೊಡುತ್ತದೆ ಅದೇ ಪುಸ್ತಕದ ಮೂರನೆಯ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 ಸಲಿಗೆಯಿಂದ ನಡೆದುಕೊಂಡದ್ದು ಮಾತ್ರ ಜ್ಞಾಪಕವಿದೆ ನನ್ನ ಹಿರಿಯ ಬಂಧುಗಳಾದ ಸಬ್ಜಡ್ಜಿ ಲಕ್ಷ್ಮೀನಾರ ನಾರಣಪ್ಪನವರು ನಂಜುಂಡಯ್ಯನವರಿಗೆ ತುಂಬ ಬೇಕಾದವರಾಗಿದ್ದರು ಬಹುಶಃ ಆ ಮೂಲಕ ನಂಜುಂಡಯ್ಯನವರಿಗೆ ನನ್ನ ವಿಚಾರ ಅಷ್ಟಿಷ್ಟು ಗೊತ್ತಾಗಿದ್ದರೂ ಇರಬಹುದು ನನಗೆ ಅವರಲ್ಲಿ ಬಳಕೆ ಬೆಳೆದದ್ದು ಸಾವಿರದ ಒಂಬೈನೂರ ಹದಿನೈದರಿಂದೀಚೆಗೆ ಆ ವರ್ಷ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪಿತವಾಯಿತು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 ತೋರಿಸಿದ್ದೇನಾದ್ದರಿಂದಲೋ ಏನೋ ಸಂಸ್ಥೆಯ ಸ್ಥಾಪನೆಯ ಕಾಲದಲ್ಲಿ ಅದರ ಮುಖ್ಯಸ್ಥರು ನನಗೆ ಒಂದಿಷ್ಟು ಪ್ರಾಧಾನ್ಯವನ್ನು ಕೊಟ್ಟಿದ್ದರು ಆ ಮುಖ್ಯಸ್ಥರು ಮೂರು ಮಂದಿ ಎಚ್ ವಿ ನಂಜುಂಡಯ್ಯನವರು ಕರ್ಪೂರ ಶ್ರೀನಿವಾಸರಾಯರು ಡಾಕ್ಟರ್ ಪಿ ಎಸ್ ಅಚ್ಯುತರಾಯರವರು ಈಗಣ ಇಂಟರ್ಮೀಡಿಯೇಟ್ ಕಾಲೇಜಿನ ಸಭಾಭವನದಲ್ಲಿ ಪರಿಷತ್ತು ಸ್ಥಾಪಿತವಾಯಿತು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 ಕಾಮನ್ ಸೆನ್ಸ್ ಎಂದು ಹೇಳುತ್ತಾರೋ ಆ ಸಾಧ್ಯ ಸಾಧ್ಯ ವಿವೇಕ ಸ್ನೇಹ ತತ್ಪರತೆ ಮತ್ತು ಕರುಣೆ ಹಾಸ್ಯ ರಸಿಕತೆ ವಿಚಾರ ಧೈರ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯ ದಿವಸ ಅಧ್ಯಕ್ಷರಾಗಿದ್ದು ಪ್ರಾರಂಭ ಭಾಷಣ ಮಾಡಿದವರು ನಂಜುಂಡಯ್ಯನವರು ಅವರ ಭಾಷಣ ಇಂಗ್ಲಿಷ್ನಲ್ಲಿತ್ತು ಆ ಹೊತ್ತು ಧಾರವಾಡ ಬೆಳಗಾವಿ ಮಂಗಳೂರು ಸೋಲಾಪುರ ಬಳ್ಳಾರಿ ಬಿಜಾಪುರ ಮೊದಲಾದ ಕಡೆಗಳಿಂದ ಪ್ರಸಿದ್ಧ ವಿದ್ವಾಂಸರುಗಳು ಪ್ರತಿನಿಧಿ ಪುರುಷರುಗಳು ದಾಡಿಸಿದ್ದರು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಅಂದಿನಿಂದ ಇಂದಿನವರೆಗೂ ನೋಡಿರುವ ನನಗೆ ಅದಕ್ಕೆ ಸಮಾನಾದ ದಿ ಪ್ರತಿನಿಧಿ ಸಭೆ ಇನ್ನೊಂದಾಗಲಿಲ್ಲವೆಂದೆನಿಸಿದೆ ನಮ್ಮ ಮೈಸೂರು ಸಂಸ್ಥಾನದ ಗಣ್ಯಜನ ಪ್ರಪಂಚವೆಲ್ಲ ಅಲ್ಲಿ ಸೇರಿತ್ತು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 ಮುಳು ನಗೆ ಸುಳಿತು ಅವರು ಭಾಷಣವನ್ನು ಓದಿ ಮುಗಿಸಿದರು ಆ ಹೊತ್ತಿನ ಸಭೆ ಮುಕ್ತಾಯವಾಗಿ ಜನ ಚದುರುತ್ತಿದ್ದ ಕಾಲದಲ್ಲಿ ನಂಜುಂಡಯ್ಯನವರು ವೆಂಕಟ ನಾರಾಯಣಪ್ಪನವರ ಬಳಿಗೆ ಬಂದು ನಾನ್ಸೆನ್ಸ್ ಯಾವ ಭಾಷೆ ಎಂದು ಕೇಳಿದರು ವೆಂಕಟನಾರಾಯಣಪ್ಪನವರಿಗೆ ಒಂದು ಕ್ಷಣ ಅರ್ಥವಾಗಲಿಲ್ಲ ಉಪನ್ಯಾಸ ಇಂಗ್ಲಿಶಿನಲ್ಲಿದ್ದರೂ ಅದರಲ್ಲಿದ್ದ ವಿಷಯ ಗಂಭೀರವಾಗಿ ಬೋಧ ಪರಿಪೂರ್ಣವಾಗಿ ಮನೋಹರವಾಗಿದ್ದರಿಂದ ಅದರ ಸ್ವಾರ ಸ್ವಾನುಭವದಲ್ಲಿ ವೆಂಕಟ ನಾರಾಯಣಪ್ಪನವರಿಗೆ ತಾವು ಆಡಿದ್ದ ಆಕ್ಷೇಪಣೆಯ ಮಾತು ಮರೆತು ಹೋಗಿತ್ತು ಅವರಿಗೆ ಜ್ಞಾಪಕ ಕೊಡುವ ಉದ್ದೇಶದಿಂದ ನಂಜುಂಡಯ್ಯನವರು ಕನ್ನಡದಲ್ಲಿ ನಾನ್ಸೆನ್ಸ್ ಇಲ್ಲವೋ ಎಂದು ಕೇಳಿದರು ಆಗ ವೆಂಕಟ ನಾರಾಯಣಪ್ಪನವರಿಗೆ ತಾವು ಉಸಿರಿದ್ದ ಮಾತು ನೆನಪಿಗೆ ಬಂತು ಆಗ ಅವರು ಹೇಳಿದರು ತಮ್ಮ ಉಪನ್ಯಾಸ ಅಮೋಘವಾಗಿತ್ತು ಆದರೆ ಕನ್ನಡದಲ್ಲಿ ಇದ್ದಿದ್ದರೆ ಮತ್ತು ಚೆನ್ನಾಗಿರುತ್ತಿತ್ತು ಎಂದು ನನ್ನ ಚಪಲ ಎಂದರು ನಂಜುಂಡೆಯನವರು ಆಗಬಹುದಾಗಿತ್ತು ಇನ್ನು ಮೇಲೆ ಹಾಗೆ ಮಾಡೋಣಂತೆ ಎಂದರು ಇಬ್ಬರೂ ನಗುತ್ತಾ ಆ ಪ್ರಕರಣವನ್ನು ಮುಗಿಸಿದರು ಇದಾದ ಮಾರಣೆಯ ದಿವಸ ನಾವು ಸಂಸ್ಥೆಗೆ ಹೆಸರೇ ನೀಡಬೇಕೆಂಬುದು ಚರ್ಚೆಗೆ ಬನ್ ಬಂತು ಹತ್ತಾರು ಮಂದಿ ಪಂಡಿತರುಗಳು ಬೇರೆ ಬೇರೆ ಹೆಸರುಗಳನ್ನು ಸೂಚಿಸಿದರು ಕರ್ನಾಟಕ ಸಂಸದ ಕರ್ನಾಟಕ ಮಹಾಸಭಾ ಕರ್ನಾಟಕಿ ಪರಿಷದ ಕನ್ನಡ ಕೂಟ ಕನ್ನಡಿಗರ ಕೋಟೆ ಇತ್ಯಾದಿಯಾಗಿ ಚಿತ್ರವಿ ಚಿತ್ರ ಸಲಹೆಗಳು ಆ ಸಲಹೆಗಳನ್ನು ಪೋಷಿಸಲು ಉದ್ದುದ್ದನೆಯ ಭಾಷಣಗಳು ನಡೆದವು ಅದ್ದ ದಿನವೆಲ್ಲ ಈ ಹೆಸರಿನ ಚರ್ಚೆಯಾಯಿತು ಮಾರನೆಯ ದಿನದ ಸಭೆಯಲ್ಲಿ ಚರ್ಚೆ ಮುಂದುವರಿಯಿತು ಸುಮಾರು ಬೆಳಿಗ್ಗೆ ಹತ್ತು ಗಂಟೆಗೆ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 ಹಾಗೆ ಸಿದ್ಧವಾದದ್ದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಹೆಸರು ಅಲ್ಲಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಳೆದ ಮೇಲೆ ಅದರಲ್ಲಿಯ ನಕಾರವನ್ನು ನಕಾರ ಮಾಡಿದವರು ಯಾರೆಂಬುದು ವಾದಗ್ರಸ್ತವಾದ ಸಂಗತಿ ಆ ಬದಲಾವಣೆಯನ್ನು ವಾದರಂಗ ಕೆಳದವರು ವೆಂಕಟ ನಾರಾಯಣಪ್ಪನವರು ಆ ವಿವಾದದ ಫಲಿತಾಂಶವು ಕರ್ನಾಟಕ ಎಂಬ ಪದವೇ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 ಚಾಕರಿಗಾಗಿ ಒದ್ದಾಡುತ್ತಿದ್ದ ಆತ ಹೈಕೋರ್ಟಿಗೂ ಅರ್ಜಿ ಹಾಕಿದ್ದ ಒಂದಾನೊಂದು ದಿನ ಹೈಕೋರ್ಟಿನ ಕಾರ್ಯಾಲಯದ ಮುಖ್ಯಾಧಿಕಾರಿಯು ಆತನನ್ನು ಗಾಗಿ ಬರಬೇಕೆಂದು ಆಹ್ವಾನಿಸಿದ ಆ ಯುವಕನು ಬಂದು ತನ್ನ ಅಹವಾಲನ್ನು ಹೇಳಿಕೊಂಡ ಅಧಿಕಾರಿಯು ನೀವು ಯಾವ ಯಾವ ಜಾತಿಯವರು ಎಂದು ಕೇಳಿದ ನಾನು ಶ್ರೌತಿ ಓಹೋ ಹಾಗೆಯೇ ನಿಮ್ಮ ಜನ ಯಾರಾದರೂ ದೊಡ್ಡ ಅಧಿಕಾರ ಗಳೆಲ್ಲಿದ್ದಾರೋ ಯಾರೂ ಇಲ್ಲ ಹಾಗೆಯೇ ಅಯ್ಯೋ ಪಾಪ ಇರಲಿ ಮುಂದಿನ ಶನಿವಾರ ಬನ್ನಿ ನೋಡಿ ಹೇಳುತ್ತೇನೆ ಯುವಕನು ಹೊರಟು ಹೋದ ಮೇಲೆ ಆ ಅಧಿಕಾರಿಯು ಆಗ ಅದೇ ಚೀಫ್ ಕೋರ್ಟಿನಲ್ಲಿ ತನ್ನ ಸಹೋದ್ಯೋಗಿಯಾಗಿದ್ದ ಎಂ ಎಸ್ ಪುಟ್ಟಣ್ಣನವರನ್ನು ಕರೆದು ಕೇಳಿದ ಶ್ರೌತಿ ಎಂದರೆ ಯಾವ ಜಾನಸ್ವಾಮಿ ಶ್ರೌತಿ ಎಂದರೆ ಶ್ರೋತ್ರಿಯ ಶ್ರುತಿ ಎಂದರೆ ವೇದ ಬ್ರಾಹ್ಮಣರಲ್ಲಿ ವೇದಾಧ್ಯಯನ ಸಂಪನ್ನರಾಗಿ ವೈದಿಕ ಕರ್ಮನಿಷ್ಠೆ ಇಟ್ಟುಕೊಂಡಿರುವವರನ್ನು ಶ್ರೋತ್ರಿಯರು ಎಂದು ಕರೆಯುವುದು ಪದ್ಧತಿ ಹಾಗಾದರೆ ಅವರು ಬ್ರಾಹ್ಮಣರೇ ಅಂತಿನಿ ಅಂತನ್ನಿ ಅಲ್ಲವೇ ಅದರಲ್ಲಿಯೂ ಉತ್ತಮ ದರ್ಜೆಯ ಬ್ರಾಹ್ಮಣರು ಸರಿ ಸರಿ ಅದು ನನಗೆ ತಿಳಿದಿರಲಿಲ್ಲ ಸುಮ್ಮನೆ ಕೇಳಿದೆ ಹೀಗೆ ಮಾತು ಮುಗೀತು ಮುಂದಿನ ಶನಿವಾರ ಆ ಯುವಕ ಬಂದು ಆ ಅಧಿಕಾರಿಯನ್ನು ಕಂಡ ಅದೇ ದಿವಸ ಆ ಅಧಿಕಾರಿ ಇನ್ನೊಬ್ಬ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 ಜಾತಿ ಮಾತ್ರ ಬೇರೆ ಆತನು ತನ್ನ ಕೈಗೆ ಬಂದ ಕಾಗದವನ್ನು ದಾರಿಯಾಗಿ ಸುಲಭವಾಗಿ ಓದಿಬಿಟ್ಟ ಚಾಕರಿ ಆತನಿಗೆ ದೊರೆಯಿತು ಆ ಅಧಿಕಾರಿ ಪುಟ್ಟಣ್ಣನವರಿಂದ ಅರ್ಥ ತಿಳಿದುಕೊಂಡಿದ್ದ ಸಂಗತಿ ಶ್ರೌತಿಗೆ ಹೇಗೋ ಗೊತ್ತಾಯಿತು ತನ್ನ ಪಾಡು ಹೀಗಾದದಕ್ಕೆ ಪುಟ್ಟಣ್ಣನವರು ಕಾರಣವಾಗಿರಬೇಕೆಂದು ಆತ ಭಾವಿಸಿಕೊಂಡು ಅವರ ಮೇಲೆ ಆಗ್ರಹಕಾರಿದನಂತೆ ಪುಟ್ಟಣ್ಣನವರಿಗಾದರೂ ಆ ಶ್ರೌತಿ ಯಾರೆಂಬುದು ಆತನು ಚಾಕರಿಗಾಗಿ ಪ್ರಯತ್ನ ಪಟ್ಟಿದ್ದನೆಂಬುದು ಏನೇನೂ ಗೊತ್ತಿರಲಿಲ್ಲ ಅದರ ಸುಳಿವನ್ನು ಕೂಡ ಅವರು ಅರಿಯರು ಶ್ರೌತಿಗಳಿಗೆ ಪಟ್ಟಣ್ಣ ಪುಟ್ಟಣ್ಣನವರ ಮೇಲೆ ಬಂದಿದ್ದ ಭ್ರಾಂತಿ ಮೂಲವಾದ ಸಮಾಚಾರ ನಂಜುಂಡಯ್ಯನವರಿಗೆ ತಿಳಿಯಿತು ಆಗ ನಂಜುಂಡಯ್ಯನವರು ಪುಟ್ಟಣ್ಣನವರಿಗೆ ಒಂದು ಬರೆದು ಅದರಲ್ಲಿ ಹೀಗೆ ಹೇಳಿದರು ಶ್ರೌತಿಗಳಿಗೆ ನಿಮ್ಮ ಮೇಲೆ ಕೋಪ ಬಂದದ್ದು ಸಹಜವಾಗಿಯೇ ಇದೆ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 ನೀವು ಅದನ್ನು ತಪ್ಪಿಸಿದಿರಲ್ಲ ಚಾಕರಿ ತಪ್ಪಿಸಿ ಜಾತಿ ಉಳಿಸಿದರೆ ಏನಾಯ್ತು ನಂಜುಂಡಯ್ಯನವರು ಎಲ್ಲಿದ್ದಾಗ ಅಲ್ಲಿದ್ದ ಒಬ್ಬ ಉಪಾಧ್ಯಾಯರಿಗೆ ಅಲ್ಲಿಂದ ವರ್ಗವಾಯಿತು ಆ ಉಪಾಧ್ಯಾಯರು ದೊಡ್ಡ ವಿದ್ವಾಂಸರು ಪರಮ ಸಭ್ಯರು ಮತ್ತು ಉತ್ತಮ ಬೋಧಕರು ಸರ್ವಜನಪ್ರಿಯರಾಗಿ ಮಾನ್ಯರಾಗಿದ್ದವರು ಅವರಿಗೆ ಗೌರವ ಮಾಡಲು ಆ ಊರಿನ ಮಹಾಜನರು ಒಂದು ಸಂತೋಷ ಏರ್ಪಡಿಸಿದರು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 ಒಬ್ಬನೊಬ್ಬ ಸದಸ್ಯರು ಒಂದು ಸಮಾಜ ಸಂಸ್ಕಾರ ಸೂಚನೆಯನ್ನು ತಂದಿದ್ದರು ಅದು ಹೀಗೆ ನಮ್ಮ ಜನದಲ್ಲಿ ಬಾಲ್ಯ ವಿವಾಹದ ಕೇಡು ತುಂಬ ಹೆಚ್ಚಿ ಹೋಗಿದೆ ಇದನ್ನು ಖಂಡಿತವಾಗಿ ನಿಲ್ಲಿಸಬೇಕು ಅದಕ್ಕೆ ಉಪಾಯವೇನೆಂದರೆ ಇನ್ನು ಮುಂದೆ ಸ್ಕೂಲು ಕಾಲೇಜುಗಳಿಗೆ ಸೇರಬರುವ ವಿದ್ಯಾರ್ಥಿಗಳಿಗೆ ಅವರು ವಿವಾಹಿತರಾಗಿದ್ದಲ್ಲಿ ಫ್ರೀಶಿಪ್ ಸ್ಕಾಲರ್ಷಿಪ್ಗಳನ್ನು ಕೊಡತಕ್ಕದ್ದಲ್ಲ ಮತ್ತು ಅದರಿಂದ ಫೀಸನ್ನು ದ್ವಿಗುಣವಾಗಿ ವಸೂಲ್ ಮಾಡಬೇಕು ಇದರ ಮೇಲೆ ಚರ್ಚೆ ನಡೆಯಿತು ದಿವಾನ್ ವಿಶ್ವೇಶ್ವರ್ಯನವರಿಗೆ ಅದರ ಉದ್ದೇಶ ಮೆಚ್ಚುಗೆಯೂ ಅವರು ಆ ಸದಸ್ಯರನ್ನು ಕುರಿತು ನಿಮ್ಮಂಥ ಪೂರ್ವಿಕರು ಹೀಗೆ ಈ ಸುಧಾರಣೆ ಬೇಕೆನ್ನುವುದು ಬಹಳ ಪ್ರೋತ್ಸಾಹಕರವಾಗಿದೆ ಎಂದು ಪ್ರಶಂಸೆ ಮಾಡಿದರು ಇನ್ನು ಕೆಲವರು ಈ ಸಲಹೆಯಂತೆ ನಡೆದರೆ ಹೆಣ್ಣು ಕೊಡುವ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 ಚೊಕ್ಕಾಗಿ ಸರಕಾರದವರು ಪೊಲೀಸಿನವರಿಗೆ ಅಧಿಕಾರ ಕೊಡಬೇಕೆಂದು ವಾದಿಸಿದರು ನಂಜುಂಡಯ್ಯನವರು ಅವರನ್ನು ಕುರಿತು ನಿಮ್ಮ ಅಡಿಗೆ ಮನೆಯೊಳಗೆ ಚೊಕ್ಕವಾಗಿದೆಯೇ ಎಂದು ಪರೀಕ್ಷೆ ಮಾಡಲು ಬಂದರೆ ಅವನಿಗೆ ಅಲ್ಲಿ ಊಟವಿಡುತ್ತೀರಾ ಎಂದು ಕೇಳಿದರು ಇನ್ನೊಂದು ಸಲ ಒಬ್ಬ ಸದಸ್ಯರು ಗ್ರಾಮಗಳಲ್ಲಿಯ ಸೊಳ್ಳೆ ವರ್ಣಿಸಿದರು ನಂಜುಂಡಯ್ಯನವರು ಸರಕಾರವನ್ನು ಸೊಳ್ಳೆ ಪರದೆ ಹೊರಿಸಿಕೊಡಿ ಎಂದು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 ಇವನ ಹೆಂಡತಿ ಮಕ್ಕಳು ಅದರ ಫಲವನ್ನು ಅನುಭವಿಸಬೇಕಾಗುತ್ತದಲ್ಲ ಎಂದು ಪರಿತಪ್ಪಿಸುತ್ತಿದ್ದರು ಶ್ರೀಮಾನ್ ನವರತ್ನ ರಾಮರಾಯರು ಇದಕ್ಕೊಂದು ಉದಾಹರಣೆಯನ್ನು ಒದಗಿಸಿದ್ದಾರೆ ನಂಜುಂಡಯ್ಯನವರು ಕೌನ್ಸಿಲರ್ ಆಗಿದ್ದಾಗ ಎಡತೊರೆ ಕಡೆಯಿಂದ ಸರಕಾರಕ್ಕೆ ಒಂದು ತಂತಿ ಬಂದ ನಂಜುಂಡಯ್ಯನವರು ಕೌನ್ಸುಲರ್ ಆಗಿದ್ದಾಗ ಎಳತ್ತೊರೆ ಕಡೆಯಿಂದ ಸರಕಾರಕ್ಕೆ ಒಂದು ತಂತಿ ಬಂತಂತೆ ಆ ಪ್ರದೇಶದಲ್ಲಿ ಇದ್ದ ಒಬ್ಬ ಪ್ರಸಿದ್ಧ ದರೋಡೆಕಾರನು ಎಷ್ಟೋ ವರ್ಷ ಕಾಲ ಪೊಲೀಸರ ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡಿದ್ದು ಕಡೆಗೆ ಒಂದಾನೊಂದು ದಿನ ಸಿಕ್ಕಿಬಿದ್ದ ಬಿದ್ದನಂತೆ ಅವನನ್ನು ಕ್ರಮವಾಗಿ ವಿಚಾರಣೆ ಮಾಡಿ ದಂಡನೆ ವಿಧಿಸಿದ ಮೇಲೆ ಆ ಮ್ಯಾಜಿಸ್ಟ್ರೇಟರು ಸರಕಾರಕ್ಕೆ ತಂತಿ ಕಳುಹಿಸಿದರಂತೆ ಹೀಗೆ ಗ್ಲ್ಯಾಕ್ಟ್ ರಿಪೋರ್ಟ್ ಸೋ ಅಂಡ್ ಸೋ ವಾಸ್ ಹ್ಯಾಂಗ್ಡ್ ಆಸ್ ಸೆಂಟೆನ್ಸ್ ಈ ತಂತಿಯನ್ನು ತಂತಿಯ ವರದಿಯನ್ನು ನಂಜುಂಡಯ್ಯನವರು ನೋಡಿದ ಕೂಡಲೇ ಗ್ಲಾಡ್ ಅಂತೆ ಗ್ಲಾಡ್ ಪುತ್ರೋತ್ಸವವಾಯಿತು ಹಾಲು ಕಿರು ಮಾಡಿಸಿಕೊಂಡು ಕುಡಿಯಲಿ ಎಂದರಂತೆ ಇದು ನಂಜುಂಡಯ್ಯನವರ ಹೃದಯ ನಂಜುಂಡಯ್ಯನವರ ಮನೆಗೆ ನಾನು ಆಗಾಗ ಹೋಗುತ್ತಿದ್ದೆ ನನಗೆ ಮನೆ ಬಳಗ ಸಂಸಾರ ಎಂಬುದರ ಅರ್ಥ ಅಲ್ಲಿ ಪ್ರತ್ಯಕ್ಷವಾದ ಹಾಗೆ ಇನ್ನೆಲ್ಲಿಯೂ ಆಗಿಲ್ಲ ಅದು ಬಾರಿ ಕಟ್ಟಡ ಅದರ ಎಲ್ಲ ಜಾಗಗಳಲ್ಲಿಯೂ ಮುದುಕರು ಮಕ್ಕಳು ಇರುತ್ತಿದ್ದರು ಏನಾದರೊಂದು ಸದ್ದು ಸಂಗತಿ ನಡೆಯುತ್ತಿತ್ತು ಮಡಿಯ ಹೆಂಗಸರು ಮುದುಕಿಯರು ಎಲ್ಲೆಲ್ಲೂ ಹಾರಾಡುತ್ತಿದ್ದರು ನಾನು ಮಹಡಿಯ ಮೇಲೆ ಹೋದಾಗ ನಂಜುಂಡಯ್ಯನವರು ಕೂಡು ಕೂಡು ಎನ್ನುತ್ತಿದ್ದರು ಆದರೆ ಅಲ್ಲಿಯ ಸೋಫಾಗಳ ಮೇಲೆ ಮಕ್ಕಳ ಲಂಗಗಳು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 ಇಬ್ಬರು ಮಕ್ಕಳು ಮೇಜಿನ ಕೆಳಗಡೆ ಸೇರಿಕೊಂಡು ಅವರ ಕಾಲು ಬೆರಳುಗಳನ್ನು ಎಣಿಸುವುದು ಕೆರೆಯುವುದು ಚೂಟುವುದು ಹೀಗೆ ಮಾಡುತ್ತಿದ್ದರು ಇನ್ನಿಬ್ಬರು ಕುರ್ಚಿಯ ಮೇಲೆ ಹತ್ತಿ ಅವರ ಬೆನ್ನಿನ ಮೇಲೆ ದಬದಬನೆ ಗುದ್ದುತ್ತಿದ್ದರು ಇನ್ನಿಬ್ಬರು ಮಕ್ಕಳು ಬಂದು ಅಪ್ಪ ದುಡ್ಡು ಎಂದು ಕೂಗಾಡುತ್ತಿದ್ದರು ನಂಜುಂಡೆಯನವರು ಅದನ್ನೆಲ್ಲ ನೋಡಿ ನಗುತ್ತಾ ಸಹಿಸಿ ವೆರಿ ಕೈನಾ ಅಂಟೆಮೆ ವೆರಿಕೈನಾ ಅನ್ನುತ್ತಿದ್ದರು ದುದ್ದು ಎಂಬುದು ದೂದ್ ಎಂಬುದರ ಅಪ್ಪ ಬ್ರಂಶವಂತೆ ದೂದ್ ಎಂದರೆ ಹಿಂದೂಸ್ತಾನಿ ಭಾಷೆಯಲ್ಲಿ ಹಾಲು ಎಂದು ಅರ್ಥ ಆ ಮಾತನ್ನು ಆ ಮಕ್ಕಳು ಆ ಮನೆಯಲ್ಲಿದ್ದ ಮುಸಲ್ಮಾನ್ ಆಳು ಆಳುಗಳಿಂದ ಕಲಿತುಕೊಂಡಿದ್ದರಂತೆ ಈ ಭಾಷಾಶಾಸ್ತ್ರ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 ಕೆಡುವುದಕ್ಕೆ ಆಗುವುದಿಲ್ಲ ಎಂದು ಹೇಳಿ ಹೇಳಿದರೆ ಆಗದಿದ್ದರೆ ಬೇಡ ಮಿಂಚಿ ಹೋದದ್ದೇನು ಎನ್ನುವರು ಮಿಂಚಿ ಹೋಯಿತು ಎಂದರೆ ಹಾಗಾದರೆ ಇನ್ನು ಚಿಂತೆ ಮಾಡಿ ಏನು ಪ್ರಯೋಜನ ಅನುಭವಿಸಿದರಾಯಿತು ಎನ್ನುವರು ಒಂದು ಸಲ ಅವರು ದೆಹಲಿಗೆ ಪ್ರಯಾಣ ಮಾಡುತ್ತಿದ್ದಾಗ ನಾಸಿಕದ ಹತ್ತಿರ ಇಳಿದು ಗೋದಾವರಿ ಸ್ನಾನ ಮಾಡಬೇಕೆಂದು ಆಲೋಚನೆ ಮನಸ್ಸಿಗೆ ಬಂತು ಅದನ್ನು ತಮ್ಮ ಕಾರ್ಯದರ್ಶಿಗೆ ಹೇಳಿದರು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 ತಮ್ಮಂದಿರ ಮನೆಗೆ ಬಂದು ಅಲ್ಲಿ ಇಳಿಯದೆ ಪೋಟಿಗೋ ಹತ್ತಿರದಲ್ಲೇ ಕುದರಿಯ ಮೇಲೆಯೇ ಕುಳಿತಿದ್ದು ಒಂದರ್ಧ ಗಂಟೆ ಹೆಂಗಸರು ಮಕ್ಕಳೊಡನೆ ಮಾತನಾಡಿ ಅಥವಾ ಸುಮ್ಮನೆ ಅತ್ತಿತ್ತ ನೋಡಿಕೊಂಡಿದ್ದು ಹಿಂದಿರುಗುವರು ಎಷ್ಟೋ ಸಲ ಅವರ ಕುದುರೆಯ ಸವಾರಿ ಇಷ್ಟೆ ಒಂದೊಂದು ದಿವಸ ಅಲ್ಲಿಂದ ಅಟಾರ ಕಚೇರಿಯವರೆಗೂ ಸವಾರಿ ಬರುತ್ತಿದ್ದರು ಅದು ಅವರ ಕೆಲಸದ ದಿವಸ ನಂಜುಂಡಯ್ಯನವರ ಕೆಲಸದ ರೀತಿಯನ್ನು ಕುರಿತು ಹೇಳಬೇಕಾದದ್ದು ಇದೆ ಅವರು ಅನೇಕ ವಾರಗಳ ಕಾಲ ಗ್ರಂಥ ವ್ಯಾಸಂಗದಲ್ಲಿಯೂ ಹೊರಗಣ ಆಡಳಿತಗಳಲ್ಲಿಯೂ ಇದ್ದು ಬಿಡುತ್ತಿದ್ದರು ಕಾಗದದ ಕಟ್ಟುಗಳು ಐವತ್ತೊ ನೂರೋ ಸೇರಿಬಿಟ್ಟಿವೆ ಎಂದು ತಿಳಿದಾಗ ಬೆಳಿಗ್ಗೆ ಬೇಗ ಕುದುರೆಯ ಮೇಲೆ ಕುಳಿತು ಕಚೇರಿಗೆ ಬಂದು ಬಿಡುವರು ಆಗ ಅಲ್ಲಿ ಬಾಗಿಲು ತೆರೆಯಲು ಒಬ್ಬ ಆಳಿದ್ದರೆ ಸಾಕು ಗುಮಾಸ್ತರು ಸಹಾಯಕರು ಒಬ್ಬರು ಬೇಕಿರಲಿಲ್ಲ ತಾವೊಬ್ಬರೇ ಕುಳಿತು ಹನ್ನೆರಡು ಗಂಟೆ ಗಂಟೆ ಗಂಟೆವರೆಗೂ ಕೆಲಸ ಮಾಡುತ್ತಿದ್ದರು ಅವರಿಗೆ ಎಲ್ಲ ಇಲಾ ಇಲಾಖೆಗಳ ಕಾನೂನುಗಳು ಆಡಳಿತಗಳು ಎಲ್ಲ ವ್ಯವಹಾರಗಳ ಚರಿತ್ರೆಗಳು ಹೃದ್ಗತವಾಗಿದ್ದರಿಂದ ಇತರರ ಅಪೇಕ್ಷೆ ಎಷ್ಟು ಮಾತ್ರವೂ ಇರಲಿಲ್ಲ ಪ್ರತಿಯೊಂದು ಕಟ್ಟನ್ನು ಬೇಗ ಬೇಗನೆ ನೋಡಿ ಮುಖ್ಯಾಂಶಗಳನ್ನು ಕಂಡುಕೊಳ್ಳುವುದು ಅವರಿಗೆ ಸುಲಭವಾಗಿತ್ತು ಓದಿದ್ದು ಮುಗಿದ ಕೂಡಲೇ ತೀರ್ಮಾನವನ್ನು ಸ್ವಹಸ್ತದಲ್ಲಿ ತಡೆಯಿಲ್ಲದೆ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 ರಿಸಿ ಎಂದು ಬರೆಯುತ್ತಿದ್ದರು ಕಡೆಗೆ ಒಂದು ಸಲ ಅವರು ಹೀಗೆ ಬರೆದರು ಕೂನಿ ಮಾಡದವನೆಂದು ಯಾದವನನ್ನು ಕೂಡ ಕ್ರಮವಾಗಿ ವಿಚಾರಣೆ ಮಾಡದೆ ದಂಡಿಸಲಾಗುವುದಿಲ್ಲ ಆದರೆ ಈ ಬಡ ಮುನ್ಸಿಫನಿಗೆ ಆ ಅವಕಾಶ ತಪ್ಪಿ ಹೋಗುವಂತೆ ತೋರುತ್ತದೆ ಎಂದು ಬರೆದರು ಅವರು ಹೈಕೋರ್ಟಿನಲ್ಲಿದ್ದಾಗ ಅಪರಾಧಿ ಸ್ಥಾನದಲ್ಲಿ ನಿಂತವನಿಗೆ ಶಿಕ್ಷೆಯನ್ನು ತೆಗೆದು ತೆಗೆದುಹಾಕಲಾಗದಿದ್ದರೆ ಕಡಿಮೆಯಾದರೂ ಮಾಡಲು ಕಾರಣ ಹುಡುಕುತ್ತಿದ್ದರು ವರ್ಷದ ಸಜವನ್ನು ಆರು ತಿಂಗಳಿಗಿಳಿಸಿಯೋ ಕಟಿನ ಸಜವನ್ನು ಸಾಧಾ ಸಜ ಮಾಡಿಯೋ ಸಿವಿಲ್ ಮೊಕದ್ದಮೆಯಲ್ಲಿ ಕೋರ್ಟು ಖರ್ಚುಗಳನ್ನು ಮಾಫಿ ಮಾಡಿಯೋ ಹೇಗೋ ನೊಂದವನಿಗೆ ಒಂದಿಷ್ಟು ರಿಯಾಯಿತಿಯನ್ನಾದರೂ ತೋರಿಸಲು ಪ್ರಯತ್ನ ಅವರ ಅಧಿಕಾರ ಕಾಲದೊಳಗಾಗಿ ಅವರು ಯಾರಿಗೂ ಎಂದಿಗೂ ನೋವನ್ನುಂಟು ಮಾಡಿದವರಲ್ಲ ನಂಜುಂಡ್ ನಂಜುಂಡಯ್ಯನವರ ಮೇಲೆ ಬಂದಿದ್ದ ಒಂದು ಆಕ್ಷೇಪಣೆ ಏನೆಂದರೆ ಅವರು ಸ್ವಜನ ಪಕ್ಷಪಾತಿಗಳಾಗಿದ್ದರೆಂಬುದು ಇದಕ್ಕೆ ವಾಸ್ತವವಾದ ಆಧಾರ ಎಷ್ಟು ಮಾತ್ರ ಉಂಟೋ ನಾನು ಹೇಳಲಾರೆ ಇಂಥ ಆಪಾದನೆಗಳನ್ನು ನಮ್ಮ ದೇಶದಲ್ಲಿ ಎಲ್ಲರೂ ಮತ್ತೆಲ್ಲರ ವಿಷಯದಲ್ಲೂ ಮಾಡುವುದುಂಟು ನನಗೆ ತಿಳಿದ ಮಟ್ಟಿಗೆ ನಂಜುಂಡಯ್ಯನವರು ಸ್ವಜನದ ಅನುಕೂಲಕ್ಕಾಗಿ ಇತರರಿಗೆ ಅನ್ಯಾಯ ಮಾಡಿದ ಸಂದರ್ಭವೊಂದೂ ಕಂಡುಬಂದಿಲ್ಲ ಒಂದೆರಡು ಸಂದರ್ಭಗಳಲ್ಲಿ ಒಬ್ಬರಿಬರಿಗೆ ಒಬ್ಬರಿಬ್ಬರಿಗೆ ಸಲ್ಲಬೇಕಾಗಿದ್ದುದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಸಂದಿರಬಹುದು ಅದಕ್ಕೆ ಕಾರಣಗಳು ಎಷ್ಟೋ ಇರಬಹುದು ಅಲ್ಲಿ ನಂಜುಂಡಯ್ಯನವರ ಪಕ್ಷಪಾತಿತ್ವವಲ್ಲದೆ ಬೇರೆ ಯಾವ ಕಾರಣವೂ ಇಲ್ಲವೆಂದು ಸಿದ್ಧಾಂತ ಮಾಡಲಾಗುವುದಿಲ್ಲ ಒಟ್ಟಿನಲ್ಲಿ ನಂಜುಂಡಯ್ಯನವರಿಗೆ ಇದ್ದ ಅವಕಾಶಗಳು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 ನಿರ್ಧಾರಕ ನಿದರ್ಶನಗಳಾಗಿವೆ ರಾಧಾಕೃಷ್ಣನ್ ರಾಧಾಕುಮುದ ಮುಖರ್ಜಿ ಕೆಟಿ ಶಾ ಎಆರ್ವಾಡಿಯಾ ಎಂ ಹಿರಿಯಣ್ಣ ಸಂಪತ್ ವೆಂಕಟೇಶಾಚಾರ್ ಸಿಆರ್ ನಾರಾಯಣರಾವ್ ಸಂಪತ್ ಎನ್ಎಸ್ ಸುಬ್ಬರಾವ್ ಇವರಲ್ಲಿ ಯಾರೂ ಮನವಾ ಮನವಾಳ್ಡೂ ಇಲ್ಲ ಎಲ್ಲರೂ ನಂಜುಂಡೆಯನವರ ಕುಲ ಹೊರಗಿನವರೇ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 ಆದರೆ ಅವರಿಬ್ಬರ ದೃಷ್ಟಿಕೋನಗಳು ಬೇರೆ ಬೇರೆಯಾದವು ಒಟ್ಟಿನಲ್ಲಿ ವಿಶ್ವೇಶ್ವರಯ್ಯನವರು ಪ್ರಗತಿ ವಿಷಯದಲ್ಲಿ ಆತುರವುಳ್ಳವರು ನಂಜುಂಡಯ್ಯನವರು ಪ್ರಗತಿ ವಿಷಯದಲ್ಲಿ ಉದಾಸೀನರೇನೂ ಅಲ್ಲದೆ ಪ್ರಗತಿ ಸಹಾಯಕರೇ ಆಗಿದ್ದರೂ ಆತುರವುಳ್ಳವರಾಗಿರಲಿಲ್ಲ ಆತುರವೆಂದರೆ ಶಕ್ತಿಗೆ ಮೀರಿದಷ್ಟು ಸಂದರ್ಭಕ್ಕೆ ಮೀರಿದಷ್ಟು ವೇಗ ವೇಗವನ್ನು ನಮ್ಮ ದೇಶದ ಸ್ಥಿತಿಗೆ ಅನುಗುಣವಾಗಿ ಮಿತಗೊಳಿಸಬೇಕೆಂಬುದು ನಂಜುನ್ ನಂಜುಂಡಯ್ಯನವರ ಆಶಯ ದೇವಶಿಲ್ಪಿಯಾದ ಮಯನು ಕಟ್ಟಡ ಕಟ್ಟಿದಂತೆ ಬೆಳಗಾಗುವಷ್ಟರೊಳಗಾಗಿ ನಿರ್ಮಾಣ ಮಾಡಬೇಕೆಂಬುವರು ವಿಶ್ವೇಶ್ವರಯ್ಯನವರು ನಮ್ಮದು ದೇವಲೋಕವಲ್ಲ ಇಲ್ಲಿ ಇಟ್ಟಿಗೆಯ ಮೇಲೆ ಇಟ್ಟಿಗೆ ಇಟ್ಟು ಮಣ್ಣಿನ ಮೇಲೆ ಮಣ್ಣಿಟ್ಟು ಹೆಜ್ಜೆ ಹೆಜ್ಜೆಗೂ ತೂಗು ಗುಂಡಿನಿಂದ ನೋಡಿ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 ಆದರೆ ಈ ಮನೋವೃತ್ತಿ ಭೇದದಿಂದ ಅವರ ಸ್ನೇಹಕ್ಕೆ ಎಳ್ಳಷ್ಟು ಕುಂದು ಬರಲಿಲ್ಲ ವಿಶ್ವೇಶ್ವರಯ್ಯನವರು ನಂಜುಂಡಯ್ಯನವರ ಮಹಾಪಾಂಡಿತ್ಯವನ್ನು ಪ್ರಾಮಾಣಿಕತೆಯನ್ನು ದೇಶ ಚಿಂತಾಪರತೆಯನ್ನು ಮನಸಾರ ಗೌರಿಸಿ ನಂಜುಂಡಯ್ಯನವರಿಗೆ ಎಲ್ಲ ಸಂದರ್ಭಗಳಲ್ಲಿಯೂ ಮನ್ನಣೆ ತೋರುತ್ತಿದ್ದರು ಸುಮಾರು ಸಾವಿರದ ಇಸವಿಯಲ್ಲಿ ಮೈಸೂರಿನಲ್ಲಿ ನಂಜುಂಡಯ್ಯನವರು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 ನಿಲ್ಲದಿದ್ದರೆ ಶೌ ಶೌಕತ್ತಾಲಿಯವರು ಅಫಘಾನಿಸ್ತಾನಕ್ಕೆ ಹೋಗಿಬಿಡುತ್ತಾರಂತೆ ಎಂದು ಹೇಳಿದರು ಇದನ್ನು ಕೇಳುತ್ತಲೇ ಮಲಗಿದ್ದ ನಂಜುಂಡಯ್ಯನವರು ಸ್ವಲ್ಪ ಎದ್ದು ಕುಳಿತು ಹೊರಟು ಹೋಗುತ್ತಾರಂತೆಯೇ ಹೋಗುವ ಮನಸ್ಸಿರುವವರನ್ನು ಕಟ್ಟಿಹಾಕಿಕೊಂಡರೆ ಏನು ಪ್ರಯೋಜನ ಹೋಗುವವರು ಹೋಗಲಿಬಿಡಿ ಅದಕ್ಕೆ ಹಣವೇನಾದರೂ ಬೇಕೆಂತೇನೋ ಚೆಂದ ಹಾಕಿ ಕೊಟ್ಟು ಎಂದರಂತೆ ನಂಜುಂಡಯ್ಯನವರು ಮಹಾಧೈರ್ಯಶಾಲಿಗಳು ತಮ್ಮ ಅಂತಃಸಾಕ್ಷಿಗೆ ನ್ಯಾಯವೆನಿಸಿದ್ದನ್ನು ಸ್ಪಷ್ಟವಾಗಿ ಹೇಳುವುದರಲ್ಲಿ ಅವರು ಯಾರಿಗೂ ಹೇಳಿ ಹೆದರುತ್ತಿರಲಿಲ್ಲ ಎಲ್ಲ ಪ್ರಶ್ನೆಗಳನ್ನು ಕೂಲಂಕಷವಾಗಿ ವಿಮರ್ಶನ ಮಾಡುವುದು ಅವರ ನೈಜ ಗುಣ ಪ್ರತಿಯೊಂದು ಪ್ರಶ್ನೆಗೂ ಎರಡು ಮೂರು ಪಕ್ಕಗಳಂಟೆಂಬುದನ್ನು ತೋರಿಸಿಕೊಡುವುದನ್ನು ಅವರು ತಮ್ಮ ಕರ್ತವ್ಯವೆಂದೆಣಿಸಿದ್ದರು ಕೋರ್ಟಿನಲ್ಲಿ ಒಬ್ಬ ಲಾಯರು ಒಂದು ಪಕ್ಷ ಹಿಡಿದು ವಾದಿಸುತ್ತಿದ್ದಾಗ ಆತನ ವಾದದ ಮೇಲೆ ನಂಜುಂಡಯ್ಯನವರು ಒಂದು ಆಕ್ಷೇಪವನ್ನು ಸೂಚಿಸುವರು ಆಮೇಲೆ ಪ್ರತಿ ಕಕ್ಷಿಯ ಪರವಾಗಿ ವಾದಿಸಿದ ಲಾಯರಿಗೂ ಅದೇ ರೀತಿ ಅಡ್ಡ ಮಾತನ್ನೆತ್ತುವರು ಇದರಿಂದ ಇಬ್ಬರು ವಕೀಲರಿಗೂ ತಬ್ಬಿಬ್ಬಲಾಗುತ್ತಿತ್ತು ಯಾರಾದರೂ ತಮ್ಮ ಪಕ್ಷವೇ ಸರಿ ಎಂದು ಹಠ ಹಿಡಿದರೆ ಆ ಹಠದ ಗಾಳಿ ಗುಳ್ಳೆಯನ್ನೊಡೆಯುವುದರಲ್ಲಿ ನಂಜುಂಡಯ್ಯನವರಿಗೆ ಬಲು ಸಂತೋಷ ನ್ಯಾಯಸ್ಥಾನದಲ್ಲಿ ಮಾತ್ರವೇ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲಿಯೂ ಉಭಯ ಪಕ್ಷ ತೋಲನವೇ ನಂಜುಂಡಯ್ಯನವರ ವಿಶೇಷ ಗುಣ ಅವರಿಗೆ ಸಮಾಜ ಸಂಸ್ಕಾರ ವಿಚಾರದಲ್ಲಿಯೂ ಆಸಕ್ತಿ ಇತ್ತು ನಮ್ಮ ಮತಾಚಾರ ಸಂಸ್ಥೆಗಳನ್ನು ಪರಿಷ್ಕಾರ ಮಾಡಿಸ್ ಅವರು ಅಭಿಪ್ರಾಯಪಟ್ಟಿದ್ದರು ಮತ್ತು ತದನುರ ತದನುಸಾರವಾಗಿ ಗುಡಿಮಠಗಳ ಆಡಳಿತಗಳ ಸಂಸ್ಕರಣಕ್ಕಾಗಿ ಕಾನೂನನ್ನು ಮಾಡಿಸಿದರು ಆದರೂ ಅವರು ಪೂರ್ವಾಚಾರದಲ್ಲಿ ಶ್ರದ್ಧೆ ತೋರಿದ್ ತೊರೆದಿದ್ದವರಲ್ಲ ಪ್ರಗತಿ ಪಕ್ಷದವರಿಗೆ ಅವರು ಸಂಪ್ರದಾಯ ಶರಣರಂತೆಯೂ ಸಂಪ್ರದಾಯಸ್ಥರಿಗೆ ಅವರು ಪ್ರಗತಿಪರರಂತೆಯೂ ಕಾಣಿಸುತ್ತಿದ್ದರು ಇದರ ಅಂತರಂಗವೇನೆಂದರೆ ಅವರ ನಾನಾ ಪಕ್ಷ ಗುಣದರ್ಶನ ಮತ್ತು ತದ್ಗುಣ ಸಮನ್ವಯ ಪ್ರವೃತ್ತಿ ರಾಜ್ಯದಲ್ಲಿಯೂ ಸಮಾಜದಲ್ಲಿಯೂ ಆರ್ಥಿಕ ವ್ಯವಸ್ಥೆಯಲ್ಲಿಯೂ ಬಂಧನಗಳನ್ನು ಸಡಲಿಸಬೇಕು ಆದರೆ ವ್ಯವಸ್ಥೆಯು ಕೆಡದಂತೆ ಸಡಿಸಿ ಸಡಲಿಸಬೇಕು ಸ್ವಾತಂತ್ರ್ಯವಿರಬೇಕು ಆದರೆ ಸ್ವಾತಂತ್ರ್ಯವು ಒಂದು ವಿಹಿತ ಕ್ರಮದ ಚೌಕಟ್ಟಿನೊಳಗೆ ಸೇರಿಸಬೇಕು ಇದು ಇವರ ಅವರ ತತ್ವ ಈ ತೆರೆದ ಮನೋಭಾವವನ್ನು ಇಂಗ್ಲಿಷಿನಲ್ಲಿ ಲಿಬರಲಿಸಮ್ ಎಂದರೆ ಮಿತ ವೇಗ ಎಂದು ಕರೆಯುತ್ತಾರೆ ಎಲ್ಲ ಮನುಷ್ಯ ಪ್ರಶ್ನೆಗಳು ದ್ವಿಮುಖವಾದವು ಆ ಎರಡರಲ್ಲಿ ಯಾವ ಒಂದನ್ನು ನಿರಾಕರಿಸಿದರೂ ಹಾನಿಯೇ ಎಂಬುದು ಆ ತತ್ವದ ತಿರುಳು ಪ್ರಗತಿ ಅದರಲ್ಲಿ ಒಂದು ಕ್ರಮಾನುಸರಣೆ ಇರಬೇಕು ಮುನ್ನಡೆ ನಡೆಯಬೇಕು ಆದರೆ ಅದರ ವೇಗ ತಲೆ ತಿರುಗಿಸುವಷ್ಟಾಗಬಾರದು ಈ ತರದ ನಂಬಿಕೆ ನಂಜುಂಡನಯ ನಂಜುಂಡಯ್ಯನವರದು